ಪರಮದಯ್ಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ಅಲಿಫುಲ್ ರೋಮನರು ಸಮೀಪದ ಭೂಭಾಗದಲ್ಲಿ ಪರಾಜಿತರಾದರು ಮತ್ತು ತಮ್ಮ ಈ ಪರಾಜಯದ ತರುವಾಯ ಕೆಲವೇ ವರ್ಷಗಳಲ್ಲಿ ಅವರು ವಿಜಯಿಗಳಾಗುವರು ಹಿಂದೆಯೂ ಇನ್ನು ಮುಂದೆಯೂ ಅಲ್ಲಾಹನದೇ ಪ್ರಭುತ್ವವಿದೆ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 ಬಾಯಾತಿಲ್ಲಾಹಿ ಕೊನೆಗೆ ಪಾಪಕರ್ಮಗಳನ್ನು ಎಸಗಿದ್ದವರ ಪರಿಣಾಮವು ಬಹಳ ಕೆಟ್ಟದಾಯಿತು ಏಕೆಂದರೆ ಅವರು ಅಲ್ಲಾಹನ ಸೂಕ್ತಗಳನ್ನು ಸುಳ್ಳಾಗಿಸಿದ್ದರು ಮತ್ತು ಅವರು ಅವುಗಳನ್ನು ಅಪಹಾಸ್ಯ ಮಾಡುತ್ತಿದ್ದರು ಅಲ್ಲಾ ಅಲ್ಲಾಹನೇ ಸೃಷ್ಟಿಯ ಆರಂಭ ಮಾಡುತ್ತಾನೆ ಅವನೆ ಅದರ ಪುನರಾವರ್ತನೆ ಮಾಡುವನು ಮುಂದೆ ಅವನ ಕಡೆಗೆ ನೀವು ಮರಳಿಸಲ್ಪಡುವಿರಿ ವಯೌಮ ಓಮುರಿ ಸುಲ್ ಮುಜುರಿಮೂ ಆ ಗಳಿಗೆ ಬಂದೆರಗುವ ದಿನ ಅಪರಾಧಿಗಳು ಮೂಕ ವಿಸ್ಮಿತರಾಗಿ ಬಿಡುವರು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 ಇದೇ ರೀತಿಯಲ್ಲಿ ನೀವು ಮರಣಾವಸ್ಥೆಯಿಂದ ಹೊರತೆಗೆಯಲ್ಪಡುವಿರಿಯತಿ ಅವನು ನಿಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದುದು ತರುವಾಯ ಒಮ್ಮೆ ನೀವು ಮಾನವರಾಗಿ ಭೂಮಿಯಲ್ಲಿ ಹಬ್ಬುತ್ತಾ ಹೋಗುತ್ತಿರುವುದು ಅವನ ನಿದರ್ಶನಗಳಲ್ಲೊಂದಾಗಿದೆ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 ಅವನ ನಿದರ್ಶನಗಳಲ್ಲಿ ಒಂದಾಗಿದೆ ನಿಶ್ಚಯವಾಗಿಯೂ ಜ್ಞಾನಿಗಳಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ ಇರಳು ಹಗಲುಗಳಲ್ಲಿ ನಿಮ್ಮ ನಿದ್ರೆಯು ನೀವು ಅವನ ಅನುಗ್ರಹವನ್ನರಿಸುವುದು ಅವನ ನಿದರ್ಶನಗಳಲ್ಲೊಂದಾಗಿದೆ ನಿಶ್ಚಯವಾಗಿಯೂ ಲಕ್ಷ್ಯ ಬಿಟ್ಟು ಆಲಿಸುವವರಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ ನಾಯಿ ಕುಮುಲ್ ವಯುನಿ ನಯೋ ಶ್ರೀಲ್ ಅವರೂನ್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 ಮತ್ತು ನೀವು ನಿಮ್ಮ ಸರಿಸಾಟಿಯಾಗಿರುವವರನ್ನು ಹೆದರುವಂತೆಯೇ ಅವರನ್ನು ಹೆದರುತ್ತೀರಾ ಈ ರೀತಿಯಲ್ಲಿ ನಾವು ವಿವೇಕವನ್ನು ಬಳಸುವವರಿಗಾಗಿ ನಮ್ಮ ಸೂಕ್ತಗಳನ್ನು ವಿಷದವಾಗಿ ವಿವರಿಸುತ್ತೇವೆ ೀ ಆದರೆ ಈ ಅಕ್ರಮಿಗಳು ಏನೂ ಅರ್ಥ ತಮ್ಮ ಊಹನೆಗಳನ್ನು ಅನುಸರಿಸುತ್ತಿದ್ದಾರೆ ಅಲ್ಲಾಹನೇ ದಾರಿಗಡಿಸಿಬಿಟ್ಟವನಿಗೆ ಮಾರ್ಗದರ್ಶನ ನೀಡುವವನು ಇನ್ನಾರಿದ್ದಾನೆ ಇಂತಹವರಿಗೆ ಯಾರು ಸಹಾಯಕನಾಗಲಾರ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 وإذا مس الناس ضر دعوا ربهم منيبين إليه ثم إذا أذاقهم منه رحمة إذا فريق منهم بربهم يشركون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 ಅಲ್ಲುನ ಚಲ್ಲಿ ಇವರು ಮಾಡುತ್ತಿರುವ ದೇವ ಸಹಭಾಗಿತ್ವ ಸತ್ಯವೆಂಬ ಬಗೆಗೆ ಸಾಕ್ಷ್ಯ ನೀಡುವಂತಹ ಯಾವುದಾದರೂ ಪುರಾವೆಯನ್ನು ನಾವು ಇವರ ಮೇಲೆ ಅವತೀರ್ಣಗೊಳಿಸಿದ್ದುಂಟೆ ವೈದನ್ನ ಸ್ಮಿಹ ನಾವು ಜನರಿಗೆ ಕೃಪೆಯ ಸವಿಯುನಿಸಿದಾಗ ಅವರು ಅದರಿಂದ ಹಿಗ್ಗಿಬಿಡುತ್ತಾರೆ ಮತ್ತು ಅವರ ಸ್ವಯಂಕೃತ ದುಷ್ಕೃತ್ಯಗಳಿಂದಾಗಿ ಅವರ ಮೇಲೇನಾದರೂ ಕಷ್ಟ ಬಂದಾಗ ಕೂಡಲೇ ಅವರು ನಿರಾಶರಾಗುತ್ತಾರೆ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 ಮತ್ತು ಅವರೇ ಯಶಸ್ವಿಗಳಾಗುವವರು ಒಂದು ನವ್ವಾಲ್ ಮೊಬೈಲ್ ಫೋನ್ ಜನರ ಸೊತ್ತಿನಲ್ಲಿ ಸೇರಿ ವೃದ್ಧಿಯಾಗಬೇಕೆಂದು ನೀವು ಕೊಡುವ ಬಡ್ಡಿಯು ಅಲ್ಲಾಹನ ಬಳಿ ವೃದ್ಧಿಸುವುದಿಲ್ಲ ನೀವು ಅಲ್ಲಾಹನ ಸಂಪ್ರೀತಿ ಬೆಯಸಿ ಕೊಡುವ ಜಕಾತ್ ಇದನ್ನು ನೀಡುವವರೇ ವಾಸ್ತವದಲ್ಲಿ ತಮ್ಮ ಸಂಪತ್ತನ್ನು ವೃದ್ಧಿಸಿಕೊಳ್ಳುತ್ತಾರೆ ಅಲ್ಲಾ ಫಲ ಪುಂ ಸುಂ ನುಂ ಸಾಲು ಅಲ್ಲಾಹನೇ ನಿಮ್ಮನ್ನು ಸೃಷ್ಟಿಸಿದವನು ತರುವಾಯಿ ನಿಮಗೆ ಜೀವನಾಧಾರ ನೀಡಿದವನು ಅನಂತರ ಅವನು ನಿಮಗೆ ಮರಣ ಕೊಡುತ್ತಾನೆ ಮತ್ತೆ ಅವನು ನಿಮ್ಮನ್ನು ಜೀವಂತಗೊಳಿಸುವನು ನೀವು ಮಾಡಿಕೊಂಡಿರುವ ಭಾಗೀದಾರರಲ್ಲಿ ಯಾರಾದರೂ ಈ ಕಾರ್ಯಗಳ ಪೈಕಿ ಯಾವುದನ್ನಾದರೂ ಮಾಡುವವರಿದ್ದಾರೆಯೇ ಇವರು ಮಾಡುತ್ತಿರುವ ದೇವ ಸಹಭಾಗಿತ್ವದಿಂದ ಅವನು ಪರಮ ಪಾವನನ್ನು ಅತ್ಯುನ್ನತನೂ ಆಗಿರುತ್ತಾನೆ ಜನರ ಸ್ವಂತ ಕೈಗಳ ದುಡಿಮೆಯಿಂದ ನೆಲ ಜಲಗಳಲ್ಲಿ ಕ್ಷೋಭೆಯುಂಟಾಗಿ ಬಿಟ್ಟಿದೆ ಇದು ಜನರಿಗೆ ಅವರ ಕೆಲವು ಕರ್ಮಗಳ ಸವಿಯನ್ನುಣಿಸಲಿಕ್ಕಾಗಿಯೂ ಅವರು ಮರಳಲೂ ಬಹುದೆಂಬ ನಿರೀಕ್ಷೆಯಿಂದಲೂ ಆಗಿದೆ ಸಂದೇಶವಾಹಕರೇ ಭೂಮಿಯಲ್ಲಿ ಸಂಚರಿಸಿ ಹಿಂದೆ ಗತಿಸಿ ಹೋದವರ ಅಂತಿಮ ಪರಿಣಾಮವೇನಾಗಿದೆ ಎಂಬುದನ್ನು ನೋಡಿರಿ ಎಂದು ಅವರೊಡನೆ ಹೇಳಿರಿ ಅವರಲ್ಲಿ ಹೆಚ್ಚಿನವರು ಬಹುದೇವಾರಾಧಕರಾಗಿದ್ದರು ಆದುದರಿಂದ ನಿವಾರಣೆಯಾಗುವ ಯಾವ ಸಾಧ್ಯತೆಯೂ ಅಲ್ಲಾಹನ ಕಡೆಯಿಂದ ಇಲ್ಲದಿರುವಂತಹ ಆ ದಿನವೂ ಬರುವುದಕ್ಕೆ ಮುಂಚಿತವಾಗಿ ನಿಮ್ಮ ಮುಖವನ್ನು ಈ ಸತ್ಯಧರ್ಮದ ಕಡೆಗೆ ಸ್ಥಿರವಾಗಿರಿಸಿಕೊಳ್ಳಿರಿ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 ನಿಶ್ಚಯವಾಗಿಯೂ ಅವನು ಸತ್ಯ ನಿಷೇಧಿಗಳನ್ನು ಮೆಚ್ಚುವುದಿಲ್ಲ ಒನ್ ಅಯತಿ ಐ ಯು ಲಿಯ ಸುಧಾಚಿಯು ಪಕುಂ ಒರಿ ಅಲ್ಪುಲ್ಕು ಬಿ ಅಂಗ್ರಿ ಓರಿ ತದು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 ನಾವು ನಿಮಗಿಂತ ಮುಂಚೆ ಸಂದೇಶ ವಾಹಕರನ್ನು ಅವರ ಜನಾಂಗದ ಕಡೆಗೆ ರವಾನಿಸಿದೆವು ಮತ್ತು ಅವರು ಅವರ ಮುಂದೆ ಸುವ್ಯಕ್ತ ನಿದರ್ಶನಗಳನ್ನು ತಂದರು ತರುವಾಯ ಅಪರಾಧವೆಸಗಿದವರ ವಿರುದ್ಧ ನಾವು ಪ್ರತೀಕಾರ ತೀರಿಸಿದೆವು ಸತ್ಯವಿಶ್ವಾಸಿಗಳಿಗೆ ಸಹಾಯ ನಮ್ಮ ಹೊಣೆಯಾಗಿತ್ತು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 ಅನಂತರ ಅವನು ತಾನಿಚ್ಚಿಸುವಂತೆ ಮೋಡಗಳನ್ನು ಆಕಾಶದಲ್ಲಿ ಹರಡುತ್ತಾನೆ ಅವುಗಳನ್ನು ವಿಭಾಗಗಳಾಗಿ ಹಂಚುತ್ತಾನೆ ಆ ಬಳಿಕ ಮೋಡದಿಂದ ತೊಟ್ಟಿಕ್ಕುತ್ತಾ ಸಾಗುವುದನ್ನು ತಾವು ನೋಡುತ್ತೀರಿ ಈ ಮಳೆಯನ್ನು ಅವನು ತನ್ನ ದಾಸರಲ್ಲಿ ತನಗಿಷ್ಟ ಬಂದವರ ಮೇಲೆ ಸುರಿಸಿದಾಗ ಅವರು ಒಮ್ಮೆಲೆ ಆನಂದ ತುಂದಿಲರಾಗುತ್ತಾರೆ قَدْ لِأَيٍّ نَزَّلَ عَلَيْهِمْ مِنْ قَبْلِهِ لَمُبْلِسِينَ وَصُتَهَ أَدْرَ أَوْتَرَنَ كِنْتَ مُنْجِهِ وَرَ نِراشَرَග ತೊಡಗಿದರು قَوْمُ إِلَى آثَارِ رَحْمَةِ اللَّهِ كَيْفَ يُحْيِي الْأَضْى بَعْدَ مَوْتِهَا إِنَّ ذَلِكَ لَمُحْيِي الْمَوْتَى وَهُوَ عَلَى كُلِّ شَيْءٍ قَدِيرٌ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 ಹಾಗೂ ವಿಧೇಯರಾಗುವವರಿಗೆ ಮಾತ್ರ ಕೇಳಿಸಬಲ್ಲಿರಿ ಔಹುಲ್ಲರಿ ಹೊಲಪಕುಮ್ಯ ವಾಸಿಯ ಸುಮ್ಮ ಜಾಲಮಿಯ ದಾದ್ಯ ವಾಸಿಯ ಪೂವಚ ಸುಮ್ಮ ಜಾಲಮಿ ವಾದ್ಯ ಪೂವತಿಯ ವಾಸೋ ಶೈವ ಯು ಕುಮೇಶ ವಹುವಲ್ಲರಿ ಹುಲ್ಲು ಕವೀರ್ ದುರ್ಬಲಾವಸ್ಥೆಯಿಂದ ನಿಮ್ಮ ಜನನದ ಆರಂಭವನ್ನು ಮಾಡಿದವನು ಅಲ್ಲಾಹನೇ ತಾನೆ ಈ ದುರ್ಬಲಾವಸ್ಥೆಯ ತರುವಾಯ ಅವನು ನಿಮಗೆ ಶಕ್ತಿ ಪ್ರದಾನ ಮಾಡಿದನು ಈ ಶಕ್ತಿಯ ನಂತರ ನಿಮ್ಮನ್ನು ಅಶಕ್ತ ಹಾಗೂ ವೃದ್ಧರನ್ನಾಗಿ ಮಾಡಿದನು ಅವನು ತಾನಿಚ್ಚಿಸಿದುದನ್ನು ಸೃಷ್ಟಿಸುತ್ತಾನೆ ಮತ್ತು ಅವನು ಸರ್ವಜ್ಞನೂ ಸರ್ವ ಸಮರ್ಥನೂ ಆಗಿರುತ್ತಾನೆ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 وَإِنْ جِئْتَهُ بِآيَةٍ اللَّ يَقُولَنَّ الَّذِينَ كَفَرُوا إِنَّ هَذَا إِلَّا بَشَرٌ مَجْنُونٌ <مُبطلون> نَاوِئِ قُرْآنَنَلِي ಜನರಿಗೆ নানাവിധವಾಗಿ ബോધીસિદેವೆ ನೀವು എന്തха નિદર્શનಗಳನ್ನೆ ತಂದರು സത്യนิषेಧಿಗಳോ ನೀವು ಮಿಥ್ಯದಲ್ಲಿ ಇರುವಿರنده ಹೇಳುವರು كَذَّبَ بِهِ قَوْمُهُ وَعَاقَبَهُ اللَّهُ عَلَى قُلُوبِهِمْ الَّذِينَ لَا يَعْلَمُونَ ಹೀಗೆ ಅಲ್ಲಾಹೋ ಅಜ್ಞಾನಿಗಳ ಹೃದಯಗಳಿಗೆ ಮುದ್ರೆಯೊತ್ತಿ ಬಿಡುತ್ತಾನೆ ಆದುದರಿಂದ ಪೈಗಂಬರರೆ ತಾಳ್ಮೆ ವಹಿಸಿರಿ ಖಂಡಿತವಾಗಿಯೂ ಅಲ್ಲಾಹನ ವಾಗ್ದಾನ ಸತ್ಯವಾದುದು ನಂಬಿಕೆ ಇರಿಸದ ಜನರು ಎಷ್ಟು ಮಾತ್ರಕ್ಕೂ ನಿಮ್ಮನ್ನು ಲಘುವಾಗಿ ಕಾಣದಿರಲಿ